ಸರ್ವ ಸ್ವಾತಂತ್ರ್ಯ ಸಂಧಿ ಅಥವಾ ಕ್ರೀಡಾವಿಲಾಸ ಸಂಧಿ ಅಂತ ಮೊದಲಿಗೆ ಶ್ರೀನಿವಾಸನ ಚರಿತಗಳ ಪರಮಾನುರಾಗದಿ ಬೆಸಗೊಳ್ಳಲು ಮುನಿ ಶೌನಕಾದ್ಯರಿಗೆ ಗರುಪಿದನು ಸೂತಾರ್ಯ ದಯದೆಯಿಂದ ಅಂತ ಸಂಧಿಸೂಚನೆಯನ್ನು ತಿಳಿಸ್ತಾರೆ ವೇದ್ಯಾಸದೇವರಿಂದ ಹುಟ್ಟಿರುವಂತಹ ರೋಮಹರ್ಷಣ ಸೂತ ಸೂತ ಜಾತಿಯಲ್ಲಿ ಹುಟ್ಟಿದ್ರಿಂದ ಸೂತಾಚಾರ್ಯರೊಂದು ಪ್ರಸಿದ್ಧಿ ಬ್ರಹ್ಮದೇವರು ಬ್ರಾಹ್ಮಣನಾಗಿ ಬಾಹುವಿನಿಂದ ಕ್ಷತ್ರಿಯರಾಗಿ ವಾಯುದೇವರೆಲ್ಲ ಹುಟ್ಟಿದರು ಹಾಗೆ ರೋಮಹರ್ಷಣರು ಸೂತಾಚಾರ್ಯರು ಅಂತ ಹೆಸರಿಂದ ಪುರಾಣ ಮಹಾಭಾರತ ಮಹಾರಾಮಾಯಣ ಅಥವಾ ಮೂಲರಾಮಾಯಣ ಪಂಚರಾತ್ರ ಪೌರುಷಯ್ಯ ಗ್ರಂಥಗಳಿಗೆಲ್ಲ ಪ್ರವರ್ತಕರಾದ್ದರಿಂದ ಸೂತ ಪುರಾಣಿಕ ಅಂತ ಅವ್ರಿಗೆ ಹೆಸರು ಬಂದು ವೇದವ್ಯಾಸ ದೇವರ ಸೇವೆಗಾಗಿ ಮನ್ಮಥ ಆ ಸೂತ ನೈಮಿಷಾರಣ್ಯದಲ್ಲಿ ಶೌನಕಾದಿ ಎಲ್ಲ ಋಷಿಗಳು ಈ ಸೂತ ಪುರಾಣಿಕರನ್ನ ಕುರಿತು ಮಹಾತ್ಮರೆ ಭಗವಂತನ ಸರ್ವಸ್ವಾತಂತ್ರ್ಯ ವಿಷಯ ಮತ್ತು ಜೀವರಲ್ಲಿ ನಡೀತಕ್ಕಂಥ ನಾನಾ ಪ್ರಕಾರವಾಗಿರ್ತಕ್ಕಂಥ ಎಲ್ಲ ಕ್ರಿಯಾ ವಿಶೇಷಗಳು ಅವುಗಳಿಗೆ ಉದ್ಬೋಧಕವಾಗಿರ್ತಕ್ಕಂಥ ಕ್ರಿಯಾಶಕ್ತಿ ಈ ಸಮಗ್ರ ವಿವರಗಳನ್ನು ಕೂಡ ನಮಗೆ ತಿಳಿಸಿ ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೋತಾ ಆಗ ಸೂತ ಪುರಾಣಿಕರು ವಿಷ್ಣು ರಹಸ್ಯ ಇಪ್ಪತ್ತೊಂದನೇ ಅಧ್ಯಾಯದ ತತ್ವ ಪ್ರಮೇಯಗಳನ್ನೆಲ್ಲ ವಿವರಣೆ ಮಾಡ್ತಾರೆ ಅದನ್ನ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂಥ ಜ್ಞಾ ಜಗನ್ನಾಥದಾಸರು ಆ ಉಪಪುರಾಣದಲ್ಲಿ ಅಂದರೆ ವಿಷ್ಣು ರಹಸ್ಯದಲ್ಲಿ ಏನೆಲ್ಲ ಹೇಳಿದೆಯೋ ಅಲ್ಲಿ ಹೇಳಲ್ಪಟ್ಟಿರುವ ಎಲ್ಲ ತತ್ವ ಪ್ರಮೇಯಗಳನ್ನು ಸಂಗ್ರಹ ಮಾಡಿ ಸರ್ವಸ್ವಾತಂತ್ರ ಸಂಧಿ ಅಥವಾ ಕ್ರೀಡಾವಿಲಾಸ ಸಂಧಿ ಅನ್ನೋ ಈ ಹೆಸರಿನ ಸಂಧಿಯಲ್ಲಿ ಜನಸಾಮಾನ್ಯರಿಗೂ ಅರ್ಥ ಆಗುವಂತೆ ಆ ಎಲ್ಲ ಪ್ರಮಾಣಗಳನ್ನು ಕೂಡ ತಿಳಿಸ್ತಾರೆ ತೇನ ವಿನಾ ತೃಣಪಿನ ಚಲತಿ ಸ್ವತಂತ್ರೋ ಭಗವಾನ್ ವಿಷ್ಣು ಇತ್ಯಾದಿ ಎಲ್ಲ ಪ್ರಮೇಯಗಳ ತಿಳಿಸ್ತಾರೆ ಸಾಧಕನಿಗೆ ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲೇ ಆ ಜ್ಞಾನಿಗಳಿಗೆ ಭಗವಂತನ ಕ್ರೀಡಾವಿಲಾಸ ಅನ್ನೋದು ತಿಳಿಯೋದಕ್ಕೆ ಸಾಧ್ಯ ಆದ್ದರಿಂದ ಅಗ್ನಿಯರಿಗೆ ಬೋಧೆಯನ್ನು ಮಾಡ್ತಾರೆ ಉಪದೇಶವನ್ನು ಮಾಡ್ತಾರೆ ಈ ಆ ಕಾರಣಕ್ಕಾಗಿ ಕ್ರೀಡಾವಿಲಾಸ ಸಂಧಿ ಅಂತ ಈ ಸಂಧಿಗೆ ಹೆಸರನ್ನು ಕೊಡ್ತಾರೆ ಮಹಾಭಾರತ ಉಳಿದ ಪುರಾಣಗಳು ಎಲ್ಲವನ್ನು ಉಪದೇಶ ಮಾಡುವವರು ಸೂತ ಪುರಾಣಿಕರು ಬ್ರಹ್ಮಾತ್ವೋ ವದತಿ ಜಾತವಿದ್ಯಾ ಮಂತ್ ಜಾತವಿದ್ಯೆ ಅಂದರೆ ಪುರುಷನಿಂದ ಜಾತವಾಗಿರ್ತಕ್ಕಂಥ ವಿದ್ಯೆ ಅಂದರೆ ಪೌರುಷೇಯವಾಗಿರ್ತಕ್ಕಂಥ ಗ್ರಂಥ ಪೌರುಷೇಯವಾಗಿರ್ತಕ್ಕಂಥ ಪುರಾಣ ಮಹಾಭಾರತಾದಿ ಗ್ರಂಥಗಳು ಎಲ್ಲವೂ ಕೂಡ ಸಾಕ್ಷಾತ್ ಪರಮ ಪುರುಷ ವೇದವ್ಯಾಸ ದೇವರೇ ರಚನೆ ಮಾಡಿರೋದು ಇದನ್ನು ಶ್ರವಣ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಮಹಾಭಾರತ ಎಲ್ಲ ಪುರಾಣಗಳಿಗೆ ಸೂತ ಪುರಾಣಿಕರನ್ನು ಪ್ರವರ್ತರಾಗುವಂತೆ ವೇದವ್ಯಾಸ ದೇವರು ಆದೇಶ ಮಾಡಿದರು ಅಂತ ಮಹಾಭಾರತ ತಾತ್ಪರನಿರ್ಣಯದಲ್ಲೂ ಕೂಡ ತಿಳಿಸ್ತಾರೆ ಅದನ್ನೇದಾಸು ಶ್ರೀನಿವಾಸನ ಚರಿತ್ರೆಗಳ ಪರಮಾನುರಾಗದಿ ಬೆಸಗೊಳ್ಳಲು ಅಂದರೆ ಪ್ರಾರ್ಥನೆಯನ್ನು ಮಾಡಿ ಭಿನ್ನಪವನ್ನು ಮಾಡಿದಾಗ ಶೌನ ಖಾದ್ಯರೆ ಗರುಪಿದನು ಶ್ರೀನಿವಾಸನ ಲೀಲೆಗಳ ಭಗವಂತನ ಚಿಂಧ್ಯಾದ್ಭುತ ಮಹಿಮೆಗಳ ಬಗ್ಗೆ ಹೇಳಲಿಕ್ಕೆ ಪರಮಭಕ್ತಿಯಿಂದ ಕೇಳಿಕೊಂಡಾಗ ಶೌನಕಾದಿಮುನಿಗಳಿಗೆ ಸೂತ ಪುರಾಣಿಕರು ದಯದಿಂದ ಹೇಳಿದ್ರು ಅಂತ ಮೊದಲನೇ ಪದ್ಯದಲ್ಲಿ ಪಚನ ಭಕ್ಷಣ ನಮ್ಮಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ಭಗವಂತನ ಸರ್ವ ಸ್ವಾತಂತ್ರ್ಯದಿಂದಲೇ ಆಗುವಂಥದ್ದು ಅಂತ ತಿಳಿಸ್ತಾರೆ ಪಚನ ಭಕ್ಷಣ ಗಮನ ಭೋಚನ ವಚನ ಮೈಥುನ ಶಯನ ವೀಕ್ಷಣ ಅಚಲನ ಚಲನ ಪ್ರಯತ್ನವೂ ಸಾಧ್ಯವೇ ಜನಕ್ಕೆ ಅಥವಾ ಜಗಕ್ಕೆ ಶುಚಿ ಸದನ ದಯದಿಂದ ಜೀವರ ನಿಶ್ಚಯದೊಳು ತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳೆಂದರಿದುಕೊಂಡಾಡು ಪಚನ ಅಂದರೆ ಜೀರ್ಣಕ್ರಿಯೆ ಭಕ್ಷಣ ಅಂದರೆ ತಿನ್ನೋದು ಗಮನ ಅಂದರೆ ಓಡಾಡೋದು ಭೋಜನ ಅಂದರೆ ಊಟ ಮಾಡೋದು ವಚನ ಮಾತನಾಡೋದು ಹೀಗೆ ಎಲ್ಲ ಕ್ರಿಯೆಗಳು ಕೂಡ ಸ್ವತಂತ್ರವಾಗಿ ಜೀವ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನೊಳಗೆ ಭಗವಂತ ಇದ್ದು ಅವನ ಯೋಗ್ಯತೆಯಂತೆ ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಿಸ್ತಾನೆ ಭಗವಂತ ಅವನೇ ಬಿಂಬ ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಉಚಿತ ಅನುಚಿತ ಅಂದರೆ ವಿಹಿತ ನಿಷಿದ್ಧ ಎಲ್ಲ ಕರ್ಮಗಳನ್ನು ಮಾಡಿಸೋನು ಪರಮಾತ್ಮನೇ ಅವನೇ ಸರ್ವ ಸ್ವತಂತ್ರ ಅಂತ ಈ ರೀತಿಯಾಗಿ ಕೊಂಡಾಡು ಸ್ತೋತ್ರ ಮಾಡು ಅಂತ ತಿಳಿಸ್ತಾರೆ ಶುಚಿ ಸಧನ ಇಲ್ಲಿ ಸಂಕರ್ಷಣೆ ಬಡೆಯರು ಈ ಶುಚಿ ಶಬ್ದವನ ಲಕ್ಷ್ಮೀ ಶುಚಿ ಅಂದರೆ ತ್ರಿಗುಣಗಳಿಗೆ ಅಭಿಮಾನಿಯಾದರೂ ಸಂಬಂಧ ಇಲ್ಲದೇ ಇದ್ದರಿಂದ ಲಕ್ಷ್ಮೀ ದೇವಿಯನ್ನು ಶುಚಿ ಅವಳಿಗೂ ಸದನ ಅಂದರೆ ಆಶ್ರಯನಾದ ಪರಮಾತ್ಮ ಅಂತ ತಿಳಿಸ್ತಾರೆ ಉಳಿದ ವ್ಯಾಖ್ಯಾನಕಾರರು ಶುಚಿ ಇಂದ್ರ ವಾಯುದೇವರು ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಲಿಂಗ ಶರೀರ ಇದ್ದರೂ ಕೂಡ ದಗ್ಧ ಸತ್ವ ಪ್ರಾಚುರ್ಯ ರಜೋತಮೋ ಗುಣಗಳ ಕಾರ್ಯ ಇಲ್ಲ ಲಿಂಗ ಶರೀರ ಕೇವಲ ಔಪಚಾರಿಕವಾಗಿದೆ ಆದ್ದರಿಂದ ಶುಚಿ ವಾಯುದೇವರು ಅಂತ ಅರ್ಥ ಮಾಡಿ ಜಗತ್ತಿನಲ್ಲಿ ಪರಮಾತ್ಮ ವಾಯುದೇವರ ಅಂತರ್ಯಾಮಿಯಾಗೆ ಎಲ್ಲ ಕಡೆ ಇರುವಂಥದ್ದು ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣಏಯೇವ ಪ್ರಕೀರ್ತಿತ ಆ ರೀತಿಯಾಗಿ ಶೋಚಿಸದನ ಅಂದರೆ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮ ಅಂತ ಈ ರೀತಿಯಾಗಿ ಅರ್ಥ ಮಾಡ್ತಾರೆ ಲೋಕದಲ್ಲಿ ಶಾಸ್ತ್ರಜ್ಞಾನ ಇಲ್ಲದೇ ಇದ್ದಾಗ ಸಾಮಾನ್ಯರಂತೆ ಆಲೋಚನೆ ಮಾಡಿದಾಗ ಪಚನ ಭಕ್ಷಣ ಗಮನ ಇದೆಲ್ಲ ಜೀವರಿಂದೇ ಸಾಧ್ಯ ಆಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಾಣುತ್ತೆ ತಿನ್ನುವ ಕಾರ್ಯವನ್ನು ನಾವು ಮಾಡ್ಬೋದು ಭೋಜನವನ್ನು ನಮಗಿಷ್ಟ ಬಂದಂತೆ ನಾನಾ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಸಿದ್ಧಪಡಿಸಿ ತಿನ್ನಬಹುದು ಎಷ್ಟು ಕ ಅದು ಸಾಧ್ಯ ಇಲ್ಲ ಭಗವಂತನೇ ನಮ್ಮಲ್ಲಿದ್ದು ಆ ಆ ಪ್ರೇರಣೆಯನ್ನು ಮಾಡಬೇಕು ಇರಲಿ ಆದರೂ ಅಕಸ್ಮಾತ್ ತಿಂದ್ವಿ ಅಂತಾದರೂ ಆ ಜೀರ್ಣಕ್ರಿಯೆಯನ್ನಂತೂ ನಾವು ದೇಹದ ಒಳಗೆ ನಡೀತಕ್ಕಂಥ ಕ್ರಿಯೆ ಅದನ್ನು ನಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾವು ತಿಂದ ಅನ್ನವನ್ನು ಮೂರು ಭಾಗವಾಗಿ ವಿಭಾಗ ಮಾಡಿ ಸ್ಥೂಲ ಭಾಗ ಮಲಮೂತ್ರಾದಿಗಳಾಗಿ ವಿಸರ್ಜನೆ ಆಗುವುದು ಇದೆಲ್ಲ ಕಾರ್ಯವು ಕೂಡ ಭಗವಂತನಿಂದನೇ ಆಗೋದು ಮಧ್ಯಭಾಗ ರಕ್ತ ಮಾಂಸ ಮೇಧ ಮಜ್ಜ ಆಸ್ತಿ ಅಂತ ದೇಹಕ್ಕೆ ಪುಷ್ಟಿಯನ್ನು ತಂದುಕೊಡ್ತಕ್ಕಂಥದ್ದು ಬೆಳವಣಿಗೆಯನ್ನು ಹೊಂದಿಸ್ತಕ್ಕಂಥದ್ದು ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣವಾಗುವಂತೆ ಪ್ರೇರಣೆ ಮಾಡೋದು ಇದೆಲ್ಲವೂ ಕೂಡ ಭಗವಂತನೇ ಮಾಡೋದು ಮೇಲ್ನೋಟಕ್ಕೆ ಅನ್ನವನ್ನು ನಾವು ಊಟ ಮಾಡಿದ್ವಿ ಈ ರೀತಿಯಾಗಿ ಕಾಣುತ್ತೆ ಆದರೆ ಸ್ವತಃ ಜೀವನಿಗೆ ಇದು ಸಾಧ್ಯವ ಜೀವನ ಪ್ರಯತ್ನದಿಂದ ಸಾಧ್ಯ ಇದೆ ಅಂದರೆ ಸರ್ವಥ ಇಲ್ಲ ಅದಕ್ಕೆ ಸಾಧ್ಯವೇ ಜನಕ್ಕೆ ದಾಸರು ಪ್ರಶ್ನೆಯನ್ನು ಮಾಡಿ ಹೇಳ್ತಾರೆ ಜೀವನಿಗೆ ಸ್ವತಂತ್ರತೆಯನ್ನು ಯಾವುದನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಭಗವಂತನೇ ಆ ಜೀವರಲ್ಲಿ ನಿಂತು ಅವನ ಸ್ವರೂಪಯೋಗ್ಯತೆಯಂತೆ ಮಾಡಿಸ್ತಾನೆ ಯಾಕೆ ಅಂದರೆ ಜೀವ ಅಪೇಕ್ಷೆ ಕೆಲವೊಮ್ಮೆ ಅದು ಇಚ್ಛೆ ಈಡೇರುತ್ತೆ ಕೆಲವೊಮ್ಮೆ ಆಗೋದಿಲ್ಲ ಕೆಲವೊಮ್ಮೆ ವ್ಯತಿರಿಕ್ತವಾಗಿ ಅಪೇಕ್ಷೆ ಪಟ್ಟಿದ್ದೊಂದು ಆಗಿದ್ದು ಇನ್ನೊಂದು ಈ ರೀತಿಯಾಗಿ ನಾನಾ ರೀತಿಯಾಗಿ ಆಗುವಂಥದ್ದು ಒಂದು ವೇಳೆ ಹಿಂದಿನ ದೇಹ ನಾಶ ಆಗಿ ಹೋಗಿದೆ ಅದರಲ್ಲಿ ನಡೆದಿರ್ತಕ್ಕಂಥ ಕರ್ಮದ ಫಲ ಅನ್ನೋದು ಈ ಶರೀರದಲ್ಲಿ ಸಂಗ್ರಹ ಆಗಿದೆ ಅನಿತ್ಯವಾಗಿರ್ತಕ್ಕಂಥ ಶರೀರಕ್ಕಿಂತ ಬೇರೆಯಾಗಿ ನಿತ್ಯನಾದ ಜೀವನಿದಾನ ಅಂತ ಸಿದ್ಧ ಆಗುತ್ತೆ ಉದಾಹರಣೆಗೆ ಮಗು ಹುಟ್ಟಿದ ತನಕ ಕೂಡಲೇ ತಕ್ಷಣದಲ್ಲಿ ತಾಯಿಯ ಸ್ತನ್ಯಪಾನವನ್ನು ಮಾಡೋದು ಇದನ್ನು ಯಾರು ಕಲಿಸಿದ್ರು ಮಗು ಹುಟ್ಟಿದ ತಕ್ಷಣ ಮರುಗಳಿಗೆಯಲ್ಲೇ ತಾಯಿಯ ಸ್ತನ್ಯಪಾನ ಅಂದರೆ ಅನಾದಿ ಸಂಸ್ಕಾರ ಮನಸ್ಸಿನಲ್ಲಿ ಇರತ್ತೆ ಅದು ತಾನೇ ತಾನಾಗಿ ಬಂದಿರತ್ತೆ ಅಂತ ಅಂದಮೇಲೆ ಆ ಜಡದೇಹ ಹೋಗಿದೆ ಆ ಕರ್ಮ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದನ್ನು ಆ ಸಂಸ್ಕಾರ ಮನಸ್ಸಿನಲ್ಲಿ ಸೂಕ್ಷ್ಮ ರೂಪವಾಗಿ ಇದೆ ಆ ಮಗುವಿನಲ್ಲಿ ಅದರಿಂದ ಕರ್ಮಗಳು ನಡೆಯುತ್ತೆ ಹೀಗೆಲ್ಲ ಪ್ರೇರಣೆ ಮಾಡೋವನೇ ಯಾರು ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಆದ್ದರಿಂದ ಪಚನ ಭಕ್ಷಣ ಗಮನ ಭೋಜನ ಮೊದಲಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಭಗವಂತನಿಂದನೇ ನಡೆಯೋದು ಅದನ್ನೇ ಶುಚಿಸದನ ದಯದಿಂದ ಜೀವರ ನಿಚಯದೊಳು ತಾ ನಿಂತು ಮಾಡುವ ಶುಚಿಶತ್ ಅಂಥೇಳಿ ಭಗವಂತನಿಗೆ ಹೆಸರು ಹಂಸ ಶುಚಿಷತ್ ವಸು ಅಂತರಿಕ್ಷ ಸತ್ ಅಂದರೆ ಹದಿನೆಂಟು ರೂಪಗಳನ್ನು ತಿಳಿಸ್ತಾರೆ ಹಾಗೆ ಶುಚಿಯಾಗಿರ್ತಕ್ಕಂಥ ಶುಚಿ ನಾಮಕ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಶುಚಿ ಸದನ ಅಂತ ಕರೆಸ್ಕೊತಾನೆ ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತನೇ ಕಾರುಣ್ಯ ಮಾಡಿ ಜೀವರಲ್ಲಿ ಪ್ರವಿಷ್ಟನಾಗಿ ಅವರವರ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿಸ್ತಾನೆ ಯಾಕೆ ಅಂದರೆ ಅವನು ಸ್ವತಂತ್ರ ಜೀವರು ಅಸ್ವತಂತ್ರರು ಗುಣಗಲಿಸಿದನು ಸರೋಬರಿಗೆ ಅಂತ ಹಿಂದಿನ ಸಂಧಿಗಳಲ್ಲಿ ತಿಳಿಸ್ದಂಗೆ ಜೀವರಿಗೆ ಊಟ ಮಾಡೋದು ಕೂಡ ಸ್ವತಂತ್ರತ್ವೇನೂ ಸಾಧ್ಯ ಇಲ್ಲ ಅದಕ್ಕೆ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತ ಕ್ರಿಯೆ ಮಾಡಿದ್ರೆ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಲ್ಲಿ ಕ್ರಿಯೆ ಅನ್ನೋದಾಗೋದಕ್ಕೆ ಸಾಧ್ಯ ಅದಕ್ಕೆ ಅವನೇ ಮಾಡುವನು ಉಚಿತ ಅನುಚಿತ ಕರ್ಮಗಳನ್ನು ಜೀವರ ಶರೀರದಲ್ಲಿ ಪರಮಾತ್ಮ ವಾಯುದೇವರ ಅಂತರ್ಯಮೆಯ ಕೂತು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಎಲ್ಲ ಜೀವರ ಕರ್ಮಗಳು ಒಂದೇ ರೀತಿಯಾಗಿ ಇರೋದಿಲ್ಲ ಒಂದೇ ಮನೆಯಲ್ಲಿರುವಂತಹ ಇಬ್ಬರ ಕರ್ಮಗಳೇ ಒಂದೇ ರೀತಿಯಾಗಿ ಇಲ್ಲ ಅಂದಮೇಲೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಆ ಅನಂತ ಜೀವರಾಶಿಗಳ ಕರ್ಮಗಳು ಕೂಡ ಅನಂತವಾಗಿರುವಂಥದ್ದು ಆದ್ದರಿಂದ ಅದರಲ್ಲಿ ಕೆಲವು ವಿಹಿತ ಕೆಲವು ನಿಷಿದ್ಧ ಅದನ್ನೇ ಉಚಿತ ಅನುಚಿತ ಆಯಾ ಜೀವರ ಸ್ವರೂಪ ಯೋಗ್ಯತೆ ಪೂರ್ವ ಕರ್ಮ ಇದೆಲ್ಲ ಲೆಕ್ಕಾಚಾರದ ಮೇಲೆ ನಿರ್ಣಯ ಮಾಡಿ ಈ ರೀತಿ ಇಂಥ ವ್ಯಕ್ತಿಯಿಂದ ಇಂಥದೇ ಕರ್ಮಗಳನ್ನು ಮಾಡಿಸ್ಬೇಕು ಅಂತ ಮಾಡೋನು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಆದ್ದರಿಂದ ನಿನ್ನ ಕೆಲಸ ಏನು ಶುಚಿ ಸದನ ದಯದಿಂದ ಇದೆಲ್ಲವೂ ಆಗ್ತಾಯಿದೆ ಎಲ್ಲ ಜೀವರ ಸಮೂಹ ಅನಂತ ಜೀವರಾಶಿಗಳಿದೀವಲ್ಲ ಅವರ ನಿಶ್ಚಯದೋಳು ನಿಶ್ಚಯ ಅಂದರೆ ಸಮೂಹ ಅವರೊಳಗೆಲ್ಲ ಮಾಡ್ತಕ್ಕಂಥವನು ಬಿಂಬರೂಪಿಯಾಗಿರುವಂಥ ಭಗವಂತ ಅವನೇ ಒಬ್ಬನೇ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಅಯ್ಯ ಜೀವರ ಸ್ವರೂಪಯೋಗ್ಯತೆ ಅಂತ ಮಾಡಿಸ್ತಾನೆ ಈ ರೀತಿಯಾಗಿ ಭಗವಂತನನ್ನು ಕೊಂಡಾಡು ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನೇ ಜೀವರ ಅನಾದಿ ಜನ್ಮಗಳ ಕರ್ಮಗಳಿಗೆ ಅನುಸಾರವಾಗಿ ವಿಹಿತ ನಿಷಿದ್ಧ ಎಲ್ಲ ಕರ್ಮಕ್ಕೂ ಪ್ರೇರಣೆ ಮಾಡೋನು ಪರಮ ಮುಖ್ಯ ವೃತ್ತಿ ಸ್ತೋತ್ರ ಮಾಡು ಅವನೇ ಸರ್ವತಂತ್ರ ಸ್ವತಂತ್ರ ಲಕ್ಷ್ಮೀ ಬ್ರಹ್ಮಾದಿಗಳನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತ ಜೀವರ ಪೂರ್ವ ಕರ್ಮಾನುಸಾರವಾಗಿಯೇ ಮಾಡಿಸ್ತಾನೆ ಹೊತ್ತು ಅದರೊಳಗೆ ಕಿಂಚಿತ್ತೂ ವ್ಯತ್ಯಾಸವನ್ನು ಮಾಡೋದಿಲ್ಲ ವ್ಯತ್ಯಾಸ ಮಾಡುವ ಸಾಮರ್ಥ್ಯ ಇದ್ದರೂ ಅವನ ಸಂಕಲ್ಪ ಅವರವರ ಯೋಗ್ಯತೆಯಂತೆ ಮಾಡಿಸ್ತೀನಿ ಅಂತ ಅದೇ ರೀತಿಯಾಗಿ ಮಾಡ್ತಾನೆ ಯೋಗ್ಯತೆ ದಾಟದಲೆ ಮೀರಗೊಡೋದಲ್ಲೇ ಅಂತೆಲ್ಲ ಹಿಂದೆ ಹೇಳಿದ್ದಾರೆ ಹೀಗೆ ನಿಷ್ಪಕ್ಷಪಾತಿಯಾಗಿ ತಾನು ವರ್ತನೆ ಮಾಡಿ ಕರ್ಮವನ್ನು ಮಾಡಿಸ್ತಾನೆ ದೇವತೆಗಳ ಮೇಲೆ ಪ್ರೀತಿ ದೈತ್ಯರಲ್ಲಿ ದ್ವೇಷ ಮನುಷ್ಯರಲ್ಲಿ ಔದಾಸೀನ ಯಾವ ಭಾವವೂ ಇಲ್ಲ ಭಗವಂತನಿಗೆ ಆದ್ದರಿಂದ ಅಂತಹ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಪರಮಾತ್ಮನೇ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ ಅವನಲ್ಲಿ ಯಾವ ದೋಷವೂ ಇಲ್ಲ ದೋಷ ದೂರ ಗುಣ ಪರಿಪೂರ್ಣ ಪರಮಾತ್ಮ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡು ಪ್ರತಿನಿತ್ಯ ಸ್ತೋತ್ರಾದಿಗಳನ್ನು ಮಾಡು ಅಂತ ಮೊದಲನೇ ಪದ್ಯದಲ್ಲಿ ತಿಳಿಸ್ತಾರೆ